ವಿಶ್ವಾಸ ಯುಕ್ತ ತಾನೆ ಅವರ ಮತದಲ್ಲಿ ಭಗವದ್ವಿಷಯದ ಪ್ರಚಾರವು ಭಕ್ತನಿಗಿರುವ ಒಂದು ಕರ್ತವ್ಯವೆಂದು ವಿಹಿತವಾಗಿದೆ ಹೀಗೆ ಕರ್ತವ್ಯ ದೃಷ್ಟಿಯಿಂದ ಬಂದ ಶ್ರದ್ಧಾಳುಗಳು ರಿವ್ ಮೊದಲಾದವರು ರೆವರೆಂಡ್ ವಿಲಿಯಂ ರಿವ್ ಎಂಬಾತ ಅಂತಮಿಷನರಿ ಪ್ರಚಾರಕ ಆತ ಇಂಗ್ಲಿಷ್ ಕನ್ನಡ ನಿಘಂಟುವನ್ನು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಪ್ರಕಟಿಸಿದ ಬೇಸಲ್ ಮಿಷನ್ ಮೊದಮೊದಲ ಮಿಷನರಿಗಳು ಜರ್ಮನಿ ದೇಶದ ಬೇಸಿಲ್ ಎಂಬ ಸ್ಥಳದಿಂದ ಬಂದವರು ಆದದ್ದರಿಂದಲೇ ಆ ಸಂಸ್ಥೆಗೆ ಬೇಸಲ್ ಮಿಷನ್ ಎಂಬ ಹೆಸರು ಈ ಮಿಷನ್ನಿನ ಕಾರ್ಯಕರ್ತರು ಮಹಾ ತೋರುತ್ತದೆ ಅವರು ಮಂಗಳೂರು ಪ್ರಾಂತದಲ್ಲಿ ನೆಲೆಸಿ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 ಕಿಟ್ಟಲ್ ನಿಘಂಟುವನ್ನು ನೋಡಿದರೆ ಈ ಮಾತು ನಿದರ್ಶನಕ್ಕೆ ಬರುತ್ತದೆ ಹರಿರಾಮ್ ಮಿಸ್ಸರ್ ನಾನು ನೋಡಿರುವ ಒಂದು ಸಂಗತಿಯನ್ನು ಹೇಳಿದರೆ ಈ ಕಾಲದ ಜನಕ್ಕೆ ಅದು ಸೋಜಿಗವಾದೀತೋ ಏನೋ ಸಾವಿರದ ಒಂಬೈನೂರ ಬೆಂಗಳೂರು ಸಿಟಿ ಮಾರ್ಕೆಟಿನ ವಾಯವ್ಯ ದಿಕ್ಕಿನಲ್ಲಿ ಆ ಮಾರ್ಕೆಟಿನ ಭಾಗವಾಗಿದ್ದ ಒಂದು ಕಟ್ಟಡದಲ್ಲಿ ಹರಿರಾಮ್ ಮಿಸ್ಸರ್ ಎಂಬವರ ಅಚ್ಚಿನ ಕಾರ್ಖಾನೆ ಇತ್ತು ಒಕ್ಕಲಿಗರ ಸಂಘದ ಸ್ಥಾಪನೆಗೆ ಸಂಬಂಧಪಟ್ಟಿದ್ದ ಪ್ರಕಟಣೆಗಳು ಜಾಹೀರಾತುಗಳು ನೋಟಿಸು ವಗೈರೆ ಎಲ್ಲ ಅಚ್ಚಿನ ಕೆಲಸವು ಆಮಿಸ್ಸರ್ ಅವರ ಕಾರ್ಖಾನೆಯಲ್ಲಿ ನಡೆಯುತ್ತಿತ್ತು ಅಲ್ಲಿ ಕನ್ನಡ ತೆಲುಗು ಬಾಲಬಂಧು ಇಂಗ್ಲಿಷ್ ಈ ನಾಲ್ಕು ಲಿಪಿಗಳಲ್ಲಿಯೂ ಕೆಲಸ ನಡೆಯುತ್ತಿತ್ತು ಸಣ್ಣ ಗಾತ್ರದ ಅಚ್ಚಿನ ಮಳೆಗಳು ಈ ನಾಲ್ಕು ಲಿಪಿಗಳಲ್ಲೂ ಇದ್ದವು ಅವುಗಳಲ್ಲಿ ಕನ್ನಡದ ಮಾತನ್ನು ನಾನು ಹೇಳುತ್ತೇನೆ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 ಇದನ್ನು ಕನ್ನಡದಲ್ಲಿ ಬರೆದವರು ಚಂಚುಹೊಳಿ ವೆಂಕಣ್ಣಾಚಾರ್ಯರೆಂದು ನನ್ನ ಜ್ಞಾಪಕ ಪ್ರಕಟನಿಯ ವರ್ಷ ಸುಮಾರು ಸಾವಿರದ ಎಂಟುನೂರ ಎಂಬತ್ತೆರಡು ಎಂಬತ್ಮೂರು ಮಿಶ್ರಾ ಅವರ ಪ್ರೆಸ್ತಿ ಪ್ರೆಸ್ನ ಅಕ್ಷರಗಳು ಬೇಸಲ್ ಮಿಷನ್ನಿನವರು ತಯಾರು ಮಾಡಿದ್ದು ಕ್ರಿಶ್ಚಿಯನ್ ಮಿಷನ್ನರಿನವರು ಕನ್ನಡದಲ್ಲಿ ಕೆಲಸ ಮಾಡಿದ್ದು ಕನ್ನಡದ ಮೇಲಣ ಅಭಿಮಾನದಿಂದಲೇ ಅಥವಾ ಕ್ರೈಸ್ತ ಮತ ಮತದ ಮೇಲಣ ಅಭಿಮಾನದಿಂದಲೇ ಇದು ನನ್ನ ಮನಸ್ಸಿಗೆ ನಿರರ್ಥಕವಾದ ಪ್ರಶ್ನೆ ಎನಿಸುತ್ತದೆ ನಿರರ್ಥಕವೂ ಹೌದು ಅಸಂಗತವೂ ಹೌದು ಅವರ ಮನಸ್ಸಿನಲ್ಲಿ ಎರಡು ಅಭಿಮಾನಗಳು ಬೆರೆತಿದ್ದವೆಂದೇ ಇಟ್ಟುಕೊಳ್ಳೋಣ ಆದರೆ ಅವರು ಮಾಡಿದ ಕೆಲಸದಿಂದ ಪ್ರಯೋಜನ ಪಡೆದವರು ಯಾರೆಂಬ ವಿಷಯದಲ್ಲಿ ಎಳ್ಳಷ್ಟು ಸಂದೇಹಕ್ಕೂ ಅವಕಾಶವಿಲ್ಲ ಅವರು ಅಚ್ಚಿನ ಮಳೆಗಳನ್ನು ಅಂದು ತಯಾರು ಮಾಡಿದ್ದರೆ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 ಅದಕ್ಕೆ ಸಾಧನವಾದದ್ದು ಆದರಿಂದ ಸಾಧ್ಯವಾದದ್ದು ಗ್ರಂಥ ಪ್ರಕಟಣೆ ಕಿಟ್ಟಲ್ ಸಾವಿರದ ಎಂಟುನೂರ ಮೂವತ್ತೆರಡು ಸಾವಿರದ ಒಂಬೈನೂರ ಮೂರು ಬೇಸಲ್ ಮಿಷನ್ ಪ್ರೆಸ್ಸಿನ ಪ್ರಕಟಣೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ರೆವರೆಂಡ್ ಎಫ್ ಕಿಟ್ಟಲ್ ಅವರ ಕನ್ನಡ ಶಬ್ದ ಘೋಷ ಸಾವಿರದ ಈಗಲೂ ಪ್ರಮಾಣ ಗ್ರಂಥವಾಗಿದೆ ಕನ್ನಡದ ಮಹಾಕಾವ್ಯಗಳ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 ಮಹಾಶಯರ ಭಾಷಾಭಿಮಾನವನ್ನು ವಿದ್ವತ್ತನ್ನು ವಿಚಕ್ಷಣೆಯನ್ನು ಎಷ್ಟು ಕೊಂಡಾಡಿದರೂ ಅದು ಸ್ವಲ್ಪವೇ ಆದೀತು ಕಿತ್ತಲ್ ಅವರು ಇತರ ಸಾಹಿತ್ಯ ಕಾರ್ಯವನ್ನು ಮಾಡಿದ್ದಾರೆ ಅನೇಕ ಪ್ರಾಚೀನ ಕನ್ನಡ ಗ್ರಂಥಗಳನ್ನು ಅಚ್ಚಿಗೆ ಸಿದ್ಧಪಡಿಸಿ ಸಂಪಾದನೆ ಮಾಡಿದ ಕೀರ್ತಿ ಅವರದಾಗಿದೆ ಪ್ರೊಫೆಸರ್ ಎ ಆರ್ ಕೃಷ್ಣಶಾಸ್ತ್ರಿಗಳವರು ಬಹು ಉತ್ಸಾಹದಿಂದ ಕಿತ್ತಲ್ ಅವರನ್ನು ಕುರಿತು ಒಂದು ಪ್ರಬಂಧ ಬರೆದಿದ್ದಾರೆ ಮತ್ತು ಕಿಟ್ಟಲ್ ಅವರ ಭಾವಚಿತ್ರವನ್ನು ಸಂಪಾದಿಸಿ ಅದನ್ನು ದೊಡ್ಡ ಆಕಾರದಲ್ಲಿ ಪ್ರತಿ ಮಾಡಿಸಿ ಅನಾವರಣ ಮಾಡಿಸಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಕಿಟ್ಟಲ್ ಸಂಪಾದಿಸಿದ ಸಾಹಿತ್ಯ ಗ್ರಂಥಗಳಲ್ಲಿ ಮುಖ್ಯವಾದವು ಕೇಶಿರಾಜನ ಶಬ್ದಮಣಿದರ್ಪಣ ಮತ್ತು ನಾಗವರ್ಮನ ಚಂದೋಂ ಚಂದೋಂಬುದಿ ಇವುಗಳಲ್ಲಿ ವ್ಯಾಕರಣ ಗ್ರಂಥವಾದ ಶಬ್ದಮಣಿದರ್ಪಣವು ಪುನರ್ಮುದ್ರಿತವಾಗಿದೆ ಚಂದೋಂಬುದಿ ಪುನರ್ಮುದ್ರಣವಾಗಿರುವಂತೆ ನನಗೆ ತಿಳಿದು ಬಂದಿಲ್ಲ ಕಿಟ್ಟಲ್ಲವರು ಕನ್ನಡ ವ್ಯಾಕರಣ ಗ್ರಂಥವೊಂದನ್ನು ಬರೆದಿದ್ದಾರೆ ಕರ್ನಾಟಕ ಕಾವ್ಯಮಾಲೆ ಎಂಬ ಕಾವ್ಯ ಸಂಕಲನವೊಂದನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ ಮೂರನೆಯ ಆವೃತ್ತಿ ಸಾವಿರದ ಎಪ್ಪತ್ನಾಲ್ಕು ಜರ್ಮನಿಯ ಪ್ರಸಿದ್ಧ ಟ್ಯೂಬಿನ್ಜೆನ್ ವಿಶ್ವವಿದ್ಯಾನಿಲಯವು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ರೆವರೆಂಟ್ ಕಿಟಲ್ ಅವರಿಗೆ ಗೌರವಾರ್ಥ ಡಾಕ್ಟರೇಟ್ ಪ್ರಶಸ್ತಿಯನ್ನಿತ್ತು ಮೆಚ್ಚುಗೆ ತೋರಿಸಿತು ಗ್ಯಾರೆಟ್ ಜೈಗ್ಲರ್ ಜೆ ಗ್ಯಾರೆಟ್ ಎಂಬಾತನು ದೊಡ್ಡ ಕೆಲಸ ಮಾಡಿದವನು ಅವನು ಒಂದು ಇಂಗ್ಲಿಷ್ ಕನ್ನಡ ನಿಘಂಟನು ಸಾವಿರದ ಅರವತ್ತೆಂಟಕ್ಕೆ ಮುಂಚೆಯೇ ಪ್ರಕಟಿಸಿದ್ದ ಇತನು ಸಂಪಾದಿಸಿದ ಕನ್ನಡ ಗ್ರಂಥಗಳಲ್ಲಿ ಮುಖ್ಯವಾದವು ಶಬ್ದಮಣಿದರ್ಪಣ ಸಾವಿರದ ಎಂಟುನೂರ ಅರವತ್ತೆಂಟು ಪಂಚತಂತ್ರದ ಕಥೆಗಳು ವಾಗ್ವಿದಾಯಿನಿ ಈತನು ಹಿಂದೂ ದೇಶದ ಚರಿತ್ರೆಯೊಂದನ್ನು ಬರೆದಿರುವಂತೆ ನನ್ನ ಜ್ಞಾಪಕ ರೆವರೆಂಡ್ ಎಫ್ ಜೈಗ್ಲರ್ ಎಂಬಾತ ಇಂಗ್ಲಿಷ್ ಕನ್ನಡ ಶಬ್ದ ಕೋಶವನ್ನು ಎಪ್ಪತ್ತಾರು ಕನ್ನಡ ಇಂಗ್ಲಿಷ್ ಶಾಲಾ ನಿಗಂಟನ್ನು ರಚಿಸಿದ್ದಾನೆ ಆತನ ಕನ್ನಡ ವ್ಯಾಕರಣ ಗ್ರಂಥವು ಎರಡನೆಯ ಮುದ್ರಣ ಸಾವಿರದ ಎಂಟುನೂರ ಅರವತ್ತೆರಡು ಮಾನ್ಯತೆ ಪಡೆದಿದೆ ಲೂಯಿ ರೈಸ್ ಸಾವಿರದ ಎಂಟುನೂರ ಮೂವತ್ತೇಳರಿಂದ ಬಿಎಲ್ ರೈಸ್ ನ ಹೆಸರು ಪ್ರಖ್ಯಾತವಾದದ್ದು ಈತನು ಮೈಸೂರು ಸಂಸ್ಥಾನದ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 ಆಚಾರ್ಯರಿಗೆ ಹಿಂದೆ ದಕ್ಷಿಣಾಮೂರ್ತಿ ಶಾಸ್ತ್ರಿಗಳೆಂಬುವರು ಬೇರೊಬ್ಬರು ಶಾಸನದ ಇಲಾಖೆಯ ಪಂಡಿತರಾಗಿದ್ದರು ರೈಸ್ ಅವರು ಮಾಡಿದ ಕೆಲಸ ಹಿಂದೂ ಪಂಡಿತರ ಸಹಾಯದಿಂದ ಆದದ್ದೇ ಆದರೆ ನಮ್ಮ ಪಂಡಿತರು ಕೊಟ್ಟ ಸಹಾಯ ಕೇವಲ ಶಬ್ದಾರ್ಥಗಳ ಸಂಬಂಧದ್ದು ರೈಸ್ ಅವರು ಪಾಂಡಿತ್ಯದಲ್ಲಿ ಕಡಿಮೆಯಾದವರಲ್ಲ ಕರ್ನಾಟಕ ಭಾಷಾಭೂಷಣ ಸಾವಿರದ ಶಬ್ದಾನುಶಾಸನ ಮೊದಲಾದ ಅನೇಕ ಶಾಸ್ತ್ರ ಗ್ರಂಥಗಳನ್ನು ರೈಸ್ ಅವರು ಪ್ರಕಟಿಸಿದರು ನೃಪತುಂಗನ ಕವಿರಾಜ ಮಾರ್ಗವನ್ನು ಮೊದಲು ಪ್ರಕಟಿಸಿದವರು ಅವರೇ ಈ ಕಾರ್ಯದಲ್ಲಿ ಅವರಿಗೆ ಕೆ ಬಿ ನೆರವಾಗಿದ್ದರು ರೈಸ್ ಮಾಡಿದ ಇನ್ನೊಂದು ಮಹೋಪಕಾರದ ಕೆಲಸ ಮೈಸೂರು ಗೆಜೆಟಿಯರ್ ಎಂಬ ಇಂಗ್ಲಿಷ್ ಗ್ರಂಥ ಕನ್ನಡ ದೇಶದ ಚರಿತ್ರೆ ಭೂವಿರ ಭೂ ವಿವರಣೆ ಜನಸಂಖ್ಯೆ ಜಾತಿ ಕುಲಗಳ ವಿವರಣೆಗಳು ಮತಾಚಾರಗಳು ಭಾಷೆ ಮತ್ತು ಸಾಹಿತ್ಯ ಈ ಜನ ಜನಜೀವನ ಶಾಖೆಗಳಲ್ಲಿ ರೈಸವರ ಗಮನಕ್ಕೆ ಬಾರದಿದ್ದ ಅಂಶ ಇಲ್ಲ ಮತ್ತು ಎಲ್ಲ ಅಂಶಗಳನ್ನು ಅವರು ವಿಷದವಾಗಿಯೂ ಪ್ರಮಾಣವತ್ತವತ್ತಾಗಿಯೂ ಹಾಗೆಯೇ ಸಂಗ್ರಹವಾಗಿಯೂ ಹೇಳಿದ್ದಾರೆ ಅವರು ಅವರ ಇಂಗ್ಲಿಷ್ ಶೈಲಿ ಸುಂದರವಾದದ್ದು ರೈಸ್ ಅವರು ಪ್ರಾಕಾವ್ಯ ಮಾಲಿಕೆ ಎಂಬ ಕನ್ನಡ ಕಾವ್ಯ ಸಂಕಲನವನ್ನು ಪ್ರಕಾಶಪಡಿಸಿದರು ಅದು ಹೀಗಿಗೂ ಅಮೂಲ್ಯವಾದ ಗ್ರಂಥ ಆದರೆ ಅದರ ಪ್ರತಿಗಳು ದುರ್ಬಲವಾಗಿವೆ ಬಹುಶಃ ಈ ಪ್ರಾಕಾವ್ಯ ಮಾಲಿಕೆಯನ್ನು ಮಾದರಿಯಾಗಿರ್ಚಿಕೊಂಡೆ ಎಸ್ ಜಿ ನರಸಿಂಹಾಚಾರ್ಯರು ಪದ್ಯಸಾರವನ್ನು ರಚಿಸಿರಬೇಕೆಂದು ನನಗೆ ತೋರುತ್ತದೆ ಪ್ರಾಕ್ ಮಾಲಿಕೆಯಲ್ಲಿ ಕನ್ನಡ ಕಾವ್ಯದ ನಾನಾ ಪದರಗಳ ಮಾದರಿಗಳನ್ನು ಕಾಣಬಹುದು ನೀತಿ ಪದ್ಯಗಳು ವರ್ಣನೆ ಕಥಾಭಾಗ ದ್ವಿಪದಿ ತ್ರಿಪದಿ ಚೌಪದಿ ಷಟ್ಪದಿ ದಾಸರ ಪದಗಳು ಕಂದಪದ್ಯ ವೃತ್ತಗಳು ಈ ವಿಧದ ಸಾಹಿತ್ಯದಿಂದಲೂ ಮಾದರಿಗಳನ್ನು ಆರಿಸಿಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷವೇನೆಂದರೆ ಗ್ರಂಥದ ಕಡೆಯ ಭಾಗದಲ್ಲಿ ಕ್ರೈಸ್ತ ಮಿಷನರಿಗಳ ಕವನದ ಮಾದರಿಗಳನ್ನು ಕೊಟ್ಟಿದ್ದಾರೆ ಅವು ಒಂದು ವಿಶೇಷ ನಮೂನೆಯವು ಹೇಳಿರಿ ಕೇಳಿರಿ ಸ್ತೋತ್ರಕ್ಕೆ ಪಾತ್ರಕ್ಕೆ ಹೀಗೆ ಇದನ್ನು ಆಂಗ್ಲೀಕೃತ ಕನ್ನಡವೆನ್ನಬಹುದು ಇದನ್ನು ನೋಡಿ ಯಾರೂ ನಗತಕ್ಕದ್ದಲ್ಲ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 ಕ್ರೈಸ್ತ ಮಿಷನರಿಗಳು ಇಂಗ್ಲಿಷ್ ಬೈಬಲ್ ಅನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದರಷ್ಟೇ ಅದನ್ನು ಪುನಃ ಪರಿಷ್ಕಾರ ಮಾಡಬೇಕೆಂದು ಅವರು ಆಲೋಚಿಸಿ ಅದಕ್ಕಾಗಿ ಒಂದು ಸಣ್ಣ ಸಮಿತಿಯನ್ನು ನಿಯಮಿಸಿದರು ಆ ಸಮಿತಿಯಲ್ಲಿ ರೆವರಂಡ್ ಸಾಡೆ ರೆವರಂಡ್ ಗಲೀಫರ್ಡ್ ಮೊದಲಾದ ಐರೋಪ್ಯರು ಐದು ಮಂದಿ ಇದ್ದರಂತೆ ಹಿಂದೂ ವಿದ್ವಾಂಸರು ಇಬ್ಬರು ಕರಿಬಸವ ಶಾಸ್ತ್ರಿಗಳು ಅಯ್ಯ ಶಾಸ್ತ್ರಿಗಳು ಈ ಸಮಿತಿಯು ನೀಲಗಿರಿಯಲ್ಲೋ ನಂದಿಯಲ್ಲೋ ಸಭೆ ಸೇರಿ ಕೆಲಸ ಮಾಡುತ್ತಿತ್ತು ಇದಕ್ಕಾಗಿ ಸದಸ್ಯರಿಗೆ ತಗಲುವ ಪ್ರಯಾಣದ ವೆಚ್ಚ ಭತ್ಯ ಕೊಡುವ ಇಂತ ಇಂಥ ಸಭೆಯೊಂದು ಸೇರಿ ಹಿಂತಿರುಗಿದ ಬಳಿಕ ಒಂದು ಸಲಹಾ ನರಸಿಂಹಾಚಾರ್ಯರು ಕರಿಬಸವ ಶಾಸ್ತ್ರಿಗಳವರನ್ನು ವಿಚಾರಿಸಿದರಂತೆ ಕೆಲಸ ಹೇಗೆ ನಡೆಯುತ್ತಿದೆ ಬಿಳಿಯ ಜನಕ್ಕೂ ನಮಗೂ ಆಗಾಗ ತಕರಾರು ಬರುತ್ತದೆ ಇಂಗ್ಲಿಶಿನ ಯಾವುದೋ ವಾಕ್ಯವನ್ನು ಅವರು ಅವನು ಬುದ್ಧಿಯನ್ನು ಹೊಂದಿದ್ದಾನೆ ಎಂಬಿ ರೀತಿಯಾಗಿ ತರ್ಜುಮೆ ಮಾಡಿದ್ದರು ನಾವು ಇದು ಕನ್ನಡದ ಪದ್ಧತಿಯಲ್ಲ ಎಂದು ಹೇಳಿದರೆ ಸಮಿತಿ ಅಧ್ಯಕ್ಷರು ಹಾಗಾದರೆ ಕೈ ಎತ್ತಿ ಎನ್ನುವರು ಬಿಳಿಯವರು ಕೈ ಎತ್ತಿದರು ನಮ್ಮದು ಕಾಲೆತ್ತಿದ್ದು ಇದು ಸ್ವಾಮಿ ಸಭಾಕಾರ್ಯ